ಕನ್ನಡ ನಾಡಿನ ಬಾವುಟ ಹಾರಿಸಿ ಕನ್ನಡ ಮಾತೆಯ ಬಿರುದನು ಬಾರಿಸಿ ಕನ್ನಡ ಮಾತೆಯ ಬಾವುಟ ಕನ್ನಡ ನಾಡಿನ ಬಾವುಟ ಹಾರಿಸಿ ಕನ್ನಡ ಮಾತೆಯ ಬಿರುದನು ಬಾರಿಸಿ ಕನ್ನಡ ಕನ್ನ ಜಯ ಜಯ ಬೆನ್ನುಟ ಕನ್ನಡಿಗರು ಮುನ್ನಡೆವು ಉನ್ನತ ಪರ್ವತ ಮಾಲೆಯ ಬೆಳಗನು ಉನ್ನತ ಪರ್ವತ ಮಾಲೆಯ ಬೆಳಗನು ಕನ್ನತ ಪರಿಮಳ ಗಂಧದ ತೊಬಗನು ಚಿನ್ನದ ಗಣಿಯನು ಮೊರೆಯುವ ಕಡಲನು ಕನ್ನಡ ನಾಡಿನೊಳೆಯುತ ಕಂದನು ಕನ್ನಡ ನಾಡಿನೊಳೆಯುತ ಕಂದೆನು ಒಂಪರನ್ನರದೀರಗಾನದಲ್ಲಿ ಒರನ್ನರದೊವೀರ ಹೊನ್ನಮ್ಮನ ಕಂತಿಯ ಹೊಂಗೊರಳಲಿ ಹೊನ್ನಮ್ಮನ ಕಂತಿಯು ಹೊಂಗೊರಳಲಿ ಚೆನ್ನಾಯ್ ತನ್ನಲು ಹಾಡ ಹಾಡಿದರು ಕನ್ನಡ ಕವಿ ನುಡಿ ಎಂದು ಕಾರಿದರು ದಲೆಯ ದೀಪ ಿದು ಸುಖ ಕಮ್ಮೇಳರಿ ಪಗರಿಗೂ ತಿರುವುದು ಕನ್ನಡ ಪ್ರೀತಿಯು ದಸನದ ತುಂಬಿದ ಕನ್ನಡ ಪ್ರೀತಿಯು ದಸನದ ತುಂಬಿದ ಕನ್ನಡ ಕೀರ್ತಿಯು